कृष्णमूर्तिशास्त्री दबेचार्य केशवं बाय सूत्र वंदे भगवत पुनः श्रुतिस्मृतिपुराणा नमा भगवत्म लोकशंक आत्मबोध ಶಂಕರಭಗವತ್ ಪೂಜ್ಯ ಪಾದರ ಪದತಗಳಲ್ಲಿ ನಮಿಸುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಪದತಗಳಲ್ಲಿ ವಂದಿಸುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ಸದ್ಗುರುಗಳಾದ ವಜ್ರ ವೇದಾಂತಗಳು ಡಾಕ್ಟರ್ ಕೆ ಜಿ ಶರ್ಮರ ಪದತಲಗಳಲ್ಲಿ ನಮಿಸುತ್ತಾ ಆತ್ಮಬೋಧ ಶಂಕರಾಚಾರ್ಯರದ್ದು ಅದರಲ್ಲಿ ಮೂವತ್ತೊಂದನೇ ಶ್ಲೋಕವನ್ನು ಇವತ್ತು ನೋಡೋಣ ಆ ವಿದ್ಯಕಂ ಶರೀರಾದಿ ದೃಶ್ಯವತ್ ಕ್ಷರಂ ತಲಕ್ಷಣಂ ವಿದ್ಯಾದಹಂ ಬ್ರಹ್ಮೇತಿ ನಿರ್ಮಲಂ ಆವಿಧ್ಯಕಂ ಶರೀರಾದಿ ದೃಶ್ಯಂ ಬುತ್ಬು ಕ್ಷರಂತ್ ವಿಲಕ್ಷಣ ವಿದ್ಯಾತ್ ಅಹಂ ಬ್ರಹ್ಮೀತಿ ನಿರ್ಮಲಂ ಅವಿದ್ಯೆಯಿಂದ ಕಲ್ಪಿತವಾಗಿರುವ ಶರೀರವೇ ಮುಂತಾದ ದೃಶ್ಯವು ನೀರು ಗುಳ್ಳೆಯಂತೆ ನಾಶವಾಗತಕ್ಕದ್ದು ನೀರಿನ ಗುಳ್ಳೆಯಂತೆ ಬುತ್ಬುಧವತ್ ಕ್ಷರಂ ನಾಶವಾಗತಕ್ಕಂಥದ್ದು ಕ್ಷಯವುಳ್ಳದ್ದು ಅಕ್ಷರ ಅಂದರೆ ನಾಶವಿಲ್ಲದ್ದು ಅವಿದ್ಯಕ ಆವಿದ್ಯಕ ಶರೀರಾದಿ ದೃಶ್ಯ ಶರೀರವೇ ಮುಂತಾದಂಥ ದೃಶ್ಯಗಳೆಲ್ಲ ನೀರುಗುಳ್ಳಿಯಂತೆ ನಾಶವಾಗತಕ್ಕಂಥದ್ದು ಏತದ್ವಿಲಕ್ಷಣ ವಿದ್ಯಾತ್ ಅಹಂ ಬ್ರಹ್ಮ ಇದಿ ನಿರ್ಮಲ ಇದಕ್ಕಿಂತ ಬೇರೆ ಸ್ವಭಾವವಾಗಿ ನಿರ್ಮಲವಾದ ಅಕಳಂಕವಾದ ಮಲರಹಿತವಾದ ಕಲ್ಮ ಕಲ್ಮಶರಹಿತವಾದಂಥ ಬ್ರಹ್ಮವೇ ನಾನು ಅಂತೇಳಿ ತಿಳಿಯಬೇಕು ಅಂಥೇಳಿ ಈ ಒಂದು ಮೂವತ್ತ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಆತ್ಮ ಸ್ವರೂಪವನ್ನು ಅವಿಧ್ಯಕವಾಧ್ಯಕಂ ಶರೀರಾದಿ ದೃಶ್ಯಂ ಬುದ್ಬುಧವತ್ ಕ್ಷರಂಥ ವಿಲಕ್ಷಣಂ ವಿದ್ಯಾದಹಂ ಬ್ರಹ್ಮೇತಿ ನಿರ್ಮಲಂ ದೃಶ್ಯವಾದಂತಹ ನೋಡಲ್ಪಡುವಂತಹ ತೋರಿಕೆಯ ನೀರಿನ ಗುಳ್ಳೆಯಂತೆ ನಶ್ವರವಾದ ಶರೀರಾದಿಗಳು ಅವಿದ್ಯಾ ಇದಕ್ಕಿಂತ ಬೇರೆಯಾದ ಮತ್ತು ನಿರ್ಮಲವಾದ ಬ್ರಹ್ಮವೇ ನಾನು ಅಂಥೇಳಿ ತಿಳಿಯಬೇಕು ಅಂತೇಳಿ ದೇಹದಿಂದ ಹಿಡಿದು ಕಾರಣ ಶರೀರದವರೆಗೂ ಕೂಡ ಸಕಲವು ದೃಷ್ಟಿಗೋಚರವಾದ ಕಾರಣ ನೀರ ಮೇಲಿನ ಗುಳ್ಳೆಗಳಂತೆ ಅವೆಲ್ಲವೂ ಚಂಚಲ ಅಸ್ಥಿರ ಇವೆಲ್ಲಕ್ಕೂ ಭಿನ್ನವಾದ ಶುದ್ಧ ಸ್ವರೂಪನಾದಂತಹ ಬ್ರಹ್ಮವೇ ನಾನು ಅಂತೇಳಿ ತಿಳಿಯಬೇಕು ಮೇಲೆ ವಿವರಿಸಿದಂತಹ ಐದು ಕೋಶಗಳು ಸಹ ಯಾವುದು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶಗಳು ಸಹ ಆತ್ಮ ಪ್ರಕಟಣೆಗಾಗಿರ್ತಕ್ಕಂಥ ಉಪಕರಣಗಳು ಮಾತ್ರ ಚೇತನ ದೇಹ ಯಾವುದೆಲ್ಲ ದೇಹ ಸ್ಥೂಲ ಸೂಕ್ಷ್ಮ ಕಾರಣ ಈ ಚೇತನ ಆತ್ಮಚೇತನ ದೇಹದೊಡನೆ ಸಂಯೋಗ ಹೊಂದಿ ಯಾವ ದೇಹದೊಡನೆ ಸ್ಥೂಲ ಸೂಕ್ಷ್ಮ ಕಾರಣ ಈ ಮೂರು ದೇಹದೊಡನೆ ಸಂಯೋಗ ಹೊಂದಿ ಅವುಗಳ ಮೂಲಕ ಪ್ರಕಾಶಗೊಂಡಾಗ ಅದು ವಿವಿಧ ಅವಸ್ಥೆಗಳ ಅನುಭವ ಅಂತೇಳಿ ಅನ್ನಿಸ್ಕೊಳ್ತದೆ ಸ್ವಪ್ನ ಜಾಗ್ರತೆ ಸುಷುಪ್ತಿ ಇದುವೇ ಈ ಅವಸ್ಥೆಗಳು ಜಾಗ್ರತೆ ಸ್ವಪ್ನ ಸುಷುಪ್ತಿ ಜಾಗ್ರತ ಅಂದರೆ ಎಚ್ಚರದ ಅವಸ್ಥೆ ಸ್ವಪ್ನ ಅಂದರೆ ಕನಸು ಸುಶುಪ್ತಿ ಅಂದರೆ ಗಾಢನಿದ್ದೆ ತನ್ನ ನಿಜ ಸ್ವರೂಪವನ್ನು ಮರೆತು ನಾನೇ ಈ ದೇಹ ಎನ್ನತಕ್ಕಂಥ ಅಭಿಮಾನದಿಂದ ಸುಖಿ ದುಃಖಿ ಎನ್ನತಕ್ಕಂಥ ಅನುಭವ ದ್ವಂದ್ವಗಳನ್ನು ಪಡೆಯುತ್ತದೆ ಇದಕ್ಕೆ ತನ್ಮಯತೆ ಅಂತೇಳಿ ಹೇಳುವಂಥದ್ದು ತದ್ಭಾವ ಅಂಥೇಳಿ ಶರೀರದ ತಾದಾತ್ಮ್ಯ ಅಂದರೆ ಶರೀರದ ಭಾವವನ್ನು ಹೊಂದುವಂಥದ್ದು ನಾನೇ ಈ ಶರೀರ ಅಂಥೇಳಿ ಸ್ಥೂಲ ಶರೀರದೊಂದಿಗೆ ತನ್ಮಯತೆಯನ್ನು ಹೊಂದಿದಾಗ ಅದು ಜಾಗೃತ ಎನಿಸಿಕೊಂಡು ಜಾಗೃತ ಅವಸ್ಥೆಯು ವಿಷಯಗಳನ್ನು ಅನುಭವಿಸುತ್ತದೆ ಎಚ್ಚರದ ಅವಸ್ಥೆಯಲ್ಲಿ ಅದೇ ಆತ್ಮ ಸ್ಥೂಲ ದೇಹದ ಸಂಬಂಧವನ್ನು ಬಿಟ್ಟು ಸೂಕ್ಷ್ಮ ದೇಹದೊಡನೆ ಒಂದಾದಾಗ ಅದು ಸ್ವಪ್ನ ಕನಸು ಕಾಣುವವ ಸ್ವಪ್ನಿ ಅಂಥೇಳಿ ಎನ್ನಿಸಿಕೊಂಡು ಮೊದಲು ಜಾಗೃತನಾಗಿದ್ದು ಈಗ ಸ್ವಪ್ನಿಯಾಗಿ ಅಲ್ಲಿಯ ಅನುಭವಗಳನ್ನು ಪಡೆಯುತ್ತದೆ ಹೀಗೆ ಜಾಗೃತ ಮತ್ತು ಕನಸು ಕಾಣುವವ ಎನಿಸಿಕೊಂಡಂತಹ ಅದೇ ಆತ್ಮತತ್ವ ಸೂಕ್ಷ್ಮ ಶರೀರವನ್ನೂ ಸಹ ಬಿಟ್ಟು ನೋಡಿ ಸ್ಥೂಲ ದೇಹದಲ್ಲಿ ಜಾಗೃತ ಸೂಕ್ಷ್ಮ ದೇಹದಲ್ಲಿ ಕನ ಸ್ವಪ್ನ ಅವಸ್ಥೆ ಅದನ್ನೆರಡನ್ನೂ ಬಿಟ್ಟು ಕಾರಣ ಶರೀರದೊಡನೆ ತನ್ಮಯವಾದಾಗ ಸುಖವಾಗಿ ನಿದ್ರೆ ಸುಪ್ತ ಎನಿಸಿಕೊಂಡು ಸುಪ್ತ ಅದು ಸುಷುಪ್ತಿ ಸಕಲ ದ್ವೈ ವಿಧವಾದಂತಹ ದ್ವೈತ ಭಾವನೆಗಳ ಅಭಾವವನ್ನು ಅನುಭವಿಸ್ತದೆ ಹೀಗೆ ಆತ್ಮವು ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಶರೀರಗಳ ಸಂಪರ್ಕದಿಂದ ತನ್ಮಯತೆ ಹೊಂದಿ ಜಾಗ್ರ ಸ್ವಪ್ನ ಮತ್ತು ಜಾಗ್ರತ ಸ್ವಪ್ನಿ ಮತ್ತು ಸೂಪ್ತ ಎನಿಸಿಕೊಳ್ತದೆ ಯಾವುದು ಆತ್ಮವು ಎಂದಿಕೊ ಅದು ಈ ಮೂರಕ್ಕಿಂತಲೂ ಬೇರೆಯಾಗಿರಲೇಬೇಕು ಯಾಕಂದರೆ ಒಂದೊಂದು ಅವಸ್ಥೆ ಒಂದೊಂದು ರೀತಿಯಾಗಿ ತೋರ್ತಕ್ಕಂಥ ಉದಾಹರಣೆಗೆ ನೀರು ಒಂದು ಲೋಟದಲ್ಲಿ ಹಾಕಿದ ಲೋಟದ ಆಕಾರ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿದರೆ ಪಾತ್ರೆ ಆಕಾರ ಹರಿಯುವ ಹಳ್ಳದಲ್ಲಿ ಇನ್ನೊಂದು ರೀತಿಯ ಆಕಾರವನ್ನು ಹೇಗೆ ಹೊಂದಿದ್ರೂ ನೀರು ನೀರೇ ಅದರ ಸ್ವಭಾವ ಒಂದೇ ಅದ ಹೊರಗಿನ ವಸ್ತುವಿನ ಆಧಾರದ ಮೇಲೆ ಅದು ವ್ಯತ್ಯಾಸ ಹೊಂದುತ್ತೆ ಹೊರತು ನಿಜವಾಗ ಅದು ವ್ಯತ್ಯಾಸ ಆಗೋದಿಲ್ಲ ಹಾಗಾಗಿ ಈ ಮೂರು ಈಗ ಪಾತ್ರೆಗಳಿಗಿಂತಲೂ ನೀರು ಬೇರೆಯೇ ಹ್ಞೂ ನೀರಲ್ಲ ಯಾಕಂತ ಈ ಮೂರು ಅವಸ್ಥೆಗಳು ಅದರ ಪ್ರಕಟಿತ ಸ್ಥಿತಿ ಮಾತ್ರ ಈ ಶ್ಲೋಕ ಅದನ್ನು ದೃಢೀಕರಿಸಿ ಸಾಧಕನೂ ಇವೆಲ್ಲಕ್ಕಿಂತ ಬೇರೆಯಾದ ತನ್ನ ಸ್ವಸ್ವರೂಪವನ್ನು ವಿಚಾರಿಸಿ ತಿಳಿದುಕೊಳ್ಳುವಂಥ ಉಪದೇಶ ಮಾಡುತ್ತದೆ ವಿಚಾರದಿಂದ ಮಾತ್ರ ಹೀಗೆ ದೃಶ್ಯ ಅನುಭವ ಭಾವನೆಗಳಿಗಿಂತ ಅನುಭವಿಸುವ ತತ್ವವು ಭಿನ್ನವಾಗಿರಬೇಕು ಅಂತೇಳಿ ತಿಳಿಯಲಿಕ್ಕೆ ಸಾಧ್ಯ ಅನುಭವ ಬೇರೆ ಅನುಭವಿಸುವವ ಅಥವಾ ಅನುಭವಿಸುವಂತಹ ತತ್ವವು ಬೇರೆ ನನ್ನಲ್ಲಿರತಕ್ಕಂತಹ ಆ ಚೈತನ್ಯ ಒಂದೇ ಈ ಎಲ್ಲವನ್ನೂ ಬೆಳಗಿಸ್ತಾ ಇರತಕ್ಕಂಥ ಜ್ಯೋತಿ ಸಾಕ್ಷಿ ಸ್ವರು ಪ್ರಕಾಶಿತ ವಸ್ತುಗಳು ಪ್ರಕಾಶಕ್ಕಿಂತ ಭಿನ್ನ ಆದ ಕಾರಣ ನನ್ನಿಂದ ತಿಳಿಯಬಹುದಾದಂಥ ಸಕಲ ದೀಪ ಇದೆ ಅದು ಬೆಳಗತಕ್ಕಂಥ ವಸ್ತುಗಳು ಅನೇಕ ಇದೆ ಆದರೆ ದೀಪವು ಆ ವಸ್ತುಗಳಿಗಿಂತ ಭಿನ್ನವಾದದ್ದು ಅದೇ ರೀತಿಯಲ್ಲಿ ನನ್ನಿಂದ ತಿಳಿಯಬಹುದಾದ ಸಕಲ ವಸ್ತುಗಳೂ ಸಹ ನಿತ್ಯ ಸನಾತನ ಶುದ್ಧ ಚೈತನ್ಯನಾದ ನನಗಿಂತ ನಿಜವಾಗಿಯೂ ಬೇರೆಯಾಗಿರಬೇಕು ಯಾವುದು ಇತರ ವಸ್ತುಗಳೆಲ್ಲ ಸಕಲ ವಸ್ತುಗಳು ಸಹ ನಿತ್ಯ ಸನಾತನ ಶುದ್ಧ ಚೈತನ್ಯನಾದ ಆತ್ಮಸ್ವರೂಪನಾದ ನನಗಿಂತ ಇವೆಲ್ಲವೂ ಅನಾತ್ಮ ನಿಜವಾಗಿಯೂ ಬೇರೆಯಾಗಿರಬೇಕು ಇವೆಲ್ಲ ಜಡ ಶಾಶ್ವತವಲ್ಲ ನಶ್ವರೂವಾದದ್ದು ಪರಿವರ್ತನಶೀಲವಾದದ್ದು ಜಗತ್ತು ಆತ್ಮ ಮಾತ್ರ ಚಿರಂತನ ಅಂಥೇಳಿ ಈ ಶ್ಲೋಕದ ಅರ್ಥ ಇನ್ನು ಮೂವತ್ತ ಎರಡನೇ ಶ್ಲೋಕವು ನಾನು ನಾಳೆ ದಿವ್ಸ ನೋಡೋಣ ಹರೇ ರಾಮ ಶ್ರೀಶಂಕರ ಓಂ ತತ್ಸತ್